ಹನ್ನೆರಡು ಭಯವೂ ತಪ್ಪಿದ್ದಲ್ಲ ಇತ್ತ ಇಂದಿನ ವೃತ್ತಾಸುರ ಸುದ್ದಿ ತಿಳಿಯದೇ ಇರಲಿಲ್ಲ ಆತನಿಗೆ ಕುಳಿತರೆ ನಿಂತರೆ ಅದೇ ಯೋಚನೆ ತನ್ನ ಮಿತ್ರರಾದ ಅಗ್ನಿವಾಯಿಗಳೊಡನೆ ಏನಾದರೂ ಆಲೋಚನೆ ಮಾಡುತ್ತಿರುತ್ತಾನೆ ಆಗ ನಡುವೆ ವೃತ್ತರ ಬಂದು ವೃತ್ತರನ್ನು ಬೆಳೆಯುತ್ತಿರುವಂತೆಯೂ ಬೆಳೆದು ತಾನೇ ತಾನಾಗುತ್ತದೆ ಇನ್ನೊಮ್ಮೆ ಶತಿಯೊಡನೆ ಏಕಾಂತದಲ್ಲಿ ಏನೋ ಮಾತಾಡಲು ಅಲ್ಲಿ ವೃತ್ತ ವೃತ್ತಾಂತವೂ ಹೇಗೋ ನುಸುಳಿಕೊಂಡು ಬಂದು ಮಿಕ್ಕೆಲ್ಲವನ್ನು ಮೀರಿ ನಿಲ್ಲುತ್ತದೆ ಮತ್ತೊಮ್ಮೆ ದೇವಗುರುಗಳಾದ ಬೃಹಸ್ಪತಿ ಬಳಿ ಏನೋ ರಾಜಕಾರಣವನ್ನು ಕುರಿತು ಮಾತನಾಡುವಾಗ ವೃತ್ರಾಸುರ ಸಮಾಚಾರವೂ ಬಂದು ಇಂದ್ರನ ಹೃದಯದಲ್ಲಿ ಎಷ್ಟು ಭೀತಿಯು ತುಂಬಿದೆ ಎಂಬುದು ವ್ಯಕ್ತವಾಗುತ್ತದೆ ಮರವು ಎತ್ತರವಾದಷ್ಟು ಕೊನೆಗಳು ಸಣ್ಣದಾಗಿರುತ್ತದೆ ಆ ಕೊನೆ ಕೊನೆಗಳಲ್ಲಿ ಗಾಳಿಯ ಭೀತಿಯೂ ಹೆಚ್ಚಿ ಅಲ್ಲಿ ಮರವು ಎಷ್ಟೋ ದಿನ ಕಷ್ಟಪಟ್ಟು ಬೆಳೆಸಿದ ಕೊನೆಗಳು ಲಟಕ್ಕನೆ ಮುರಿದು ಬೆಳೆಯುತ್ತವೆ ಹಾಗೆ ಆಗಿದೆ ಇಂದ್ರನ ಸ್ಥಿತಿ ಇಂದ್ರನಿಗೆ ವೃತ್ತನ ದಿಗಿಳು ಅಷ್ಟಿಷ್ಟಲ್ಲ ಯಾವ ರಾಗವನ್ನು ಹಾಡಿದರೂ ಅದಕ್ಕೆ ಆಧಾರ ಶ್ರುತಿಯೂ ಇರುವಂತೆ ಆಧಾರ ಶ್ರುತಿಯೂ ಇದ್ದೇ ಇರುವಂತೆ ಅವನು ಯಾವ ಕೆಲಸ ಮಾಡುತ್ತಿರಲಿ ತಪ್ಪದೇ ಅಲ್ಲಿ ಯಾವುದಾದರೊಂದು ರೂಪವಾಗಿ ವೃತ್ತಿ ಭೀತಿ ಇದ್ದೇ ಇದೆ ಒಮ್ಮೊಮ್ಮೆ ಹಿಂದಿನದೆಲ್ಲ ಅದೊಂದು ವಿಷಯಗಳಿಗೆ ಆ ಮುನಿಗಣವು ಬಂದಾಗ ಸಭೆಯು ಎಷ್ಟಾದರೂ ದೇವಸಭೆ ಅಲ್ಲಿ ಬ್ರಹ್ಮ ಪ್ರವಚನವು ಸರಿಯಲ್ಲ ಎನ್ನುವುದು ಮನಸ್ಸಿಗೆ ಬಂದಿದ್ದರೆ ಇಷ್ಟು ಅನರ್ಥವಾಗುತ್ತಿರಲಿಲ್ಲವೋ ಏನೋ ಎನಿಸಿ ಆಗ ಬೃಹಸ್ಪತಿಯು ಬಂದು ಬೃಹಸ್ಪತಿಯು ಬಂದು ತನಗೆ ಮರ್ಯಾದೆ ಆಗಲಿಲ್ಲವೆಂದು ಹೊರಟು ಹೋದದು ತಾನು ಹೋಗಿ ಬ್ರಹ್ಮನನ್ನು ಕಂಡು ಆಚಾರ್ಯನೊಬ್ಬನು ಬೇಕೆಂಬುದು ಬೇಕೆಂದು ಆತನು ವಿಶ್ವರೂಪನನ್ನು ಕೊಡುವಾಗಲೇ ಅನರ್ಥವಾಗದಂತೆ ನೋಡಿಕೆ ಎಂಬುದು ಎಲ್ಲವೂ ನೆನಪಾಗುತ್ತದೆ ಹಾಗಾದರೆ ನಾನು ವಿಶ್ವರೂಪಾಚಾರ್ಯದಲ್ಲಿ ತಪ್ಪಿ ನಡೆದೇನೆ ಆತನನ್ನು ಪ್ರಾರ್ಥನೆ ಮಾಡಿಕೊಂಡೆ ದೇವಗುರುವಾಗಿ ದೇವತೆಗಳಿಗೆ ಸಲ್ಲದ ರೀತಿಯಲ್ಲಿ ನಡೆಯಬಾರದೆಂದು ಎಷ್ಟೋ ಕೇಳಿಕೊಂಡೆ ಎಷ್ಟೋ ಜನರಿಂದ ಇಳಿಸಿದೆ ಆದರೂ ಅವನು ತನ್ನ ಕೆಟ್ಟು ಚಾಡಿಯನ್ನು ಬಿಡಲಿಲ್ಲ ಅದೂ ಇರಲಿ ಆ ಕೊನೆಯ ದಿವಸ ಆತನು ಅದೆಷ್ಟು ತಿರಸ್ಕಾರದಿಂದ ನಡೆದುಕೊಂಡ ನಾನು ದೇವೇಶ್ವರನೆಂಬುದು ಲಕ್ಷ್ಯವೇ ಇಲ್ಲದೆ ನೀನೇನು ಮಾಡಬಲ್ಲೇ ನೋಡೋಣ ಎಂದು ಎದೇನು ಚಾಚು ನಿಂತನಿಲ್ಲ ಆಗ ನಾನು ಕಡಿದು ಹಾಕದೆ ಇನ್ನೇನು ಮಾಡಬಹುದಾಗಿತ್ತು ಈಗ ಎಲ್ಲರೂ ನೀನು ಮಾಡಿದೆ ನೀನು ಮಾಡಿದೆ ಎಂದು ನನ್ನನ್ನು ಆಕ್ಷೇಪಿಸಿರುವವರ ಆಕ್ಷೇಪಿಸುವವರಲ್ಲ ಆಗ ಏಕೆ ಬಂದು ವಿಶ್ವರೂಪಾಚಾರ್ಯನಿಗೆ ಹೇಳಬಾರದಾಗಿತ್ತು ಇವರನ್ನು ಬೇರೆ ಯಾರು ಎಂದು ಎದುರಿಗಿಲ್ಲದ ಆ ಹಿತೈಷಿಗಳನ್ನು ಕುರಿತು ನಿಂದಿಸುತ್ತಾನೆ ಹಾಗೆಯೇ ಅದರಿಂದ ಮುಂದೆ ತು ಕಶ್ಯಪನ ಮಾತನ್ನು ನಿರಾಕರಿಸಿದ್ದುದು ಕೃತ್ಯವನ್ನು ಮಾಡಿದುದು ಆ ಕೃತ್ಯವೆಂದು ತನ್ನನ್ನು ತಿನ್ನಲು ಕಾದಿರುವುದು ಎಲ್ಲಾ ಚಿತ್ರಪಟದಿಂದ ಮನಪಲಕದಲ್ಲಿ ಹಾದು ಹೋಗುತ್ತದೆ ಹಾಗಾದರೆ ಈ ಕೃತ್ಯವು ನನ್ನನ್ನು ತಿನ್ನುವುದೇನು ನಾನು ಅಮರನಲ್ಲ ಅಮೃತವನ್ನು ನಾನು ಅಮರನಲ್ಲ ಅಮೃತವನ್ನು ಸೇವಿಸಿರುವನಲ್ಲ ನನ್ನನ್ನು ಈ ಕೃತ್ಯವೆಂದು ಕೊನೆಗಾಣಿಸುವುದು ಸಾಯಿಸುವಂತಿಲ್ಲ ಈ ಮನ್ವಂತರದ ಕೊನೆಯವರೆಗೂ ಯಾರೂ ನನ್ನನ್ನು ಏನೂ ಮಾಡುವಂತಿಲ್ಲ ಆದರೆ ಈ ಕೃತ್ಯ ಹಾಗಾದರೆ ನನ್ನನ್ನು ಇದೇನು ಮಾಡುವುದು ವೃತ್ರನು ಆ ಇಂದನನ್ನು ಹಿಡಿದು ತಿಂದು ಬಿಡುವೆನು ಎಂದು ಹೇಳಿಕೊಂಡು ತಿರುಗುತ್ತಿರುವನಂತೆ ಅವನ ಆಕಾರವನ್ನು ನೋಡಿದರೆ ಅದು ಅಸಾಧ್ಯವಲ್ಲ ಆದರೆ ನನ್ನನ್ನು ಜೀರ್ಣಿಸಿಕೊಳ್ಳುವೆನೆ ನನ್ನನ್ನು ಜೀರ್ಣ ಮಾಡುವ ಅಗ್ನೆಯೂ ಹುಟ್ಟಿಲ್ಲ ಇಂದಿನಿಂದ ನಾನು ಅವನಿಗೆ ಅದಕ್ಕೆ ಸಿದ್ಧನಾಗಿರಬೇಕು ಅವನು ನನ್ನನ್ನು ಹಿಡಿದುಕೊಳ್ಳದಂತೆ ನೋಡಬೇಕು ಗವಿಯಂತಿರುವ ಆ ಬಾಯುಳಕ್ಕೆ ನನ್ನನ್ನು ಹಾಕಿಕೊಳ್ಳದಂತೆ ಎಚ್ಚರವಾಗಿರಬೇಕು ಒಂದು ವೇಳೆ ನುಂಗಿಯೇ ಬಿಟ್ಟರೆ ಆ ಜಠರ ತಪ್ಪಿಸಿಕೊಂಡು ಬರಲು ಸಿದ್ಧನಾಗಿರಬೇಕು ಇಂದನಿಗೆ ಆ ಯೋಚನೆಯು ಬಹು ಭಯಂಕರವಾಯಿತು ಕೆಟ್ಟ ಕನಸು ಕಾಣುತ್ತಿರುವವನು ಭಯಂಕರವಾದ ಏನೋ ಒಂದನ್ನು ಕಂಡು ಹೆದರಿ ಕಿಟಾರನ್ನು ಕಿರಿಚುವಂತೆ ಆತನಿಗೂ ಕಿರಿಚಿಕೊಳ್ಳಬೇಕೆನಿಸಿತು ಆ ವೇಳೆಗೆ ತಾನು ಯಾರು ಎಂಬುದು ನೆನಪಾಗಿ ಕಿರಿಚಿಕೊಳ್ಳುವುದು ಅಲ್ಲಿ ಕುಳಿತಿರಲು ಅಲ್ಲಿಂದ ಎದ್ದು ಯಾರೋ ತನ್ನನ್ನು ಹಿಂಬಾಲಿಸಿಕೊಂಡು ಬರುತ್ತಿರುವರು ಎಂದುಕೊಂಡು ಹೆದರಿ ಊಟ ಹೋಗಬೇಕೆಂದು ಕೊಂಡನು ಯಾರೊಡನೆಯೂ ಹೇಳಿಕೊಳ್ಳುವಂತಿಲ್ಲ ಹಾಗೆಂದು ಸುಮ್ಮನೆ ಇರುವಂತಿಲ್ಲ ಬ್ಲಾಕ್ ಪ್ರಜ್ಞೆ ಇದೆ ನಾನು ದೇವೇಂದ್ರನೆಂಬುದು ಗೊತ್ತಿದೆ ನಾನು ಕುಳಿತಿರುವ ಮಂದಿರದ ಭಾಗದಲ್ಲಿ ಪ್ರಹರಿಯ ಕಾದು ಸಾಯುಧನಾಗಿ ನಿಂತಿರುವುದು ಗೊತ್ತಿದೆ ಹಾಗೆಯೇ ನನ್ನ ಅಂತಃಕರಣದಲ್ಲಿ ನಡೆದ ಯೋಚನೆಯು ತೀವ್ರವಾಗಿ ನನ್ನ ಮನೋಬಲಕ್ಕೆ ಅದಕ್ಕೆ ದೊರೆತು ಅದು ನಿಜಕ್ಕಿಂತ ನಿಜವಾಗಿ ಎದುರುಗಿ ನಿಂತಿದೆ ಕಣ್ಣೆದುರು ನಿಂತು ಅಂಜಿಸುತ್ತಿದೆ ವೃತ್ರನು ಎದುರಿಗೆ ನಿಂತಿದ್ದಾನೆ ಇದು ನಿನ್ನನ್ನು ಹಿಡಿದು ನೊಂದುವೆ ಎನ್ನುತ್ತಿದ್ದಾನೆ ಅದನ್ನು ಸುಳ್ಳೆಂದು ನಿರಾಕರಿಸುವುದು ಎಂದು ಒಂದು ಸಲನಕ್ಕೂ ಇದೆಲ್ಲ ಭ್ರಾಂತಿ ಎಂದುಕೊಂಡನು ವಿಶ್ವರೂಪಾಚಾರ್ಯನನ್ನು ವಧಿ ಮಾಡಿದಾಗ ಆತನ ದೇಹದಿಂದ ಎದ್ದು ಬಂದ ಧೂಮು ತನ್ನನ್ನು ಸೋಕುತ್ತಿದ್ದ ಹಾಗೆ ನನಗೆ ತನಗೆ ಜ್ಞಾನ ತಪ್ಪಿದುದು ನೆನಪಾಗಿ ಆ ವೃತ್ತ ತತ್ಪಲವಾಗಿ ಬಂದುದು ಇದನ್ನೆಂತ ಸುಳ್ಳು ಎಲ್ಲ ಎನಿಸಿತು ಹಾಗೆಯೇ ಆ ತೋರುತ್ತಿರುವ ಚಿತ್ರವು ನಿಜ ಸುಳ್ಳೆಲ್ಲ ಎನಿಸಿತು ಇಂದಿನ ಇನ್ನೊಂದು ಗಳಿಗೆಯೊಳಗಾಗಿ ಅಲ್ಲಿ ನಿಲ್ಲಲಾರದೆ ಆ ಮಂದಿರದಲ್ಲೆಲ್ಲ ವೃತ್ತರನ್ನು ತುಂಬಿರುವಂತೆ ಭಾಸವಾಯಿತು ಅಲ್ಲಿರುವ ಜೀವರತ್ನ ಒಂದೊಂದು ಒಬ್ಬೊಬ್ಬ ವೃತ್ತನಾಗಿರುವಂತೆ ಕಂಬ ಬೋಧಿಗೆಗಳು ವೃತ್ತರಾಗಿರುವಂತೆ ಅಷ್ಟೇನು ಇಂದಿನ ಸಾವಿರ ಕಣ್ಣುಗಳು ಸಾವಿರ ಜನ ವೃತ್ತರನ್ನು ಕಂಡಂತೆ ಆಗಿ ವೃತ್ತನ ವಿಶ್ವರೂಪವನ್ನು ನೋಡುತ್ತಾ ಮಹೇಂದ್ರನು ವಿಹ್ವಲನಾಗಿ ಹೆದರಿ ಅಲ್ಲಿ ನಿಲ್ಲಲಾರದೆ ಎದ್ದು ಓಡಿದನು ಬಾಗಿಲಲ್ಲಿರುವ ಪ್ರಹರಿಯು ಬಾಗಿಲನ್ನು ತೆಗೆದುಕೊಂಡು ಬಂದು ಹಿಂದೋ ಮುಂದೋ ನೋಡದೆ ಓಡುತ್ತಿರುವ ಹಿಂದಿನ ಹಿಂದೆಯೇ ಹೋಗಬೇಕೋ ಅಥವಾ ಮಂದಿರದ ಭಾಗದಲ್ಲಿಯೇ ನಿಂತಿರಬೇಕು ಎಂದು ತಿಳಿಯದೆ ಕಬ್ಬಿ ಬಾಗಿ ನಿಂತ ಮಂದಿರದಿಂದ ಹೊರಬಿದ್ದ ಇಂದನು ವಾಯುವೇಗ ಮನೋವೇಗಗಳಿಂದ ಓಡಿದನು ಅಭ್ಯಾಸವು ದೇವಗುರುಗಳಾದ ಬೃಹಸ್ಪತಿ ಆಚಾರ್ಯರ ಭವನಕ್ಕೆ ಕರೆದೊಯಿತು ಬಾಗಿಲಲ್ಲಿ ನಿಂತಿರುವವನನ್ನು ಕೇಳಿ ಪ್ರವೇಶಿಸಬೇಕು ಎನ್ನುವ ಶಿಷ್ಟಾಚಾರವನ್ನು ಮೀರಿ ಒಳನುಗ್ಗಿದನು ದೌವಾರಿಕನು ಈತನನ್ನು ತಳಿಯುವುದು ಒಳಬಿಡುವುದು ಎಂದು ಕೊಳ್ಳುವುದರೊಳಗಾಗಿ ಮಹೇಂದ್ರನು ದೇವಗುರುಗಳ ಸಮೀಪವರ್ತಿಯಾಗಿದ್ದಾನೆ ಅಲ್ಲಿ ನಾಲ್ವರು ದೀಕ್ಷಿತರು ರಕ್ಷೋಭ್ನ ಮಂತ್ರಗಳನ್ನು ಪಾರಾಯಣ ಮಾಡುತ್ತಿದ್ದಾರೆ ಅಲ್ಲಿ ಪಕ್ಕದ ಚತುಶಾಲೆಯಲ್ಲಿ ಇನ್ನೂ ನಾಲ್ವರು ದೀಕ್ಷಿತರು ದೇವೋತ್ತೇಜಕ ಮಂತ್ರಗಳಿಂದ ಹೋಮ ಮಾಡುತ್ತಿದ್ದಾರೆ ಅಲ್ಲಿಯ ಮತ್ತೊಂದು ಕಡೆಯಿಂದ ಅಭಿಮಂತಿತವಾದ ಸಾಂತ್ಯ ಸಾಂತ್ಯಕವನ್ನು ಧರಿಸಿರುವ ಕಲಶಗಳು ಸಿದ್ಧವಾಗಿವೆ ಅಲ್ಲಿಗೆ ಬರುತ್ತಲು ದೇವಗುರುವಿನ ದರ್ಶನ ರಕ್ಷೋಬ್ನ ಮಂತ್ರಗಳ ಶ್ರವಣ ಮೊದಲಾದವುಗಳಿಂದ ದೇವರಾಜನು ಸ್ವಸ್ಥನಾಗಿದ್ದಾನೆ ಈ ಚಿತ್ರಭ್ರಾಂತಿಯು ಅಧ ಕಡಿಮೆ ಆಗಿದೆ ದೇವಗುರುಗಳಿಗೆ ನಮಸ್ಕಾರ ಮಾಡಿ ಒಂದರಿಗೆ ಕೈ ಮುಗಿದು ನಿಲ್ಲುತ್ತಾನೆ ದೇವಗುರುವು ಮುಖವನ್ನು ನೋಡುತ್ತಿದ್ದ ಹಾಗೆ ಆತನ ಮನೋಕ್ಷೋಭವನ್ನು ಅರಿತಿದ್ದಾನೆ ಪಕ್ಕದ ಆಸನದಲ್ಲಿ ಆತನನ್ನು ಕುಳ್ಳೇರಿಸಿ ಒಳಗಿನಿಂದ ಶಾಂತಿಯುತದ ಕಲಶೋದನ್ನು ತರಿಸಿ ತಾನೇ ತೆಗೆದುಕೊಂಡು ಅದರಿಂದ ದೇವೇಂದ್ರನಿಗೆ ಸಂಪ್ರೋಕ್ಷಣೆ ಮಾಡುತ್ತಾನೆ ದೇವೇಂದ್ರನ ಅಂತರ್ಭ್ರಾಂತಿಯು ನಿವಾರಣವಾಗಿ ಆತನು ಸ್ವಸ್ಥನಾಗುತ್ತಾನೆ ದೇವೇಂದ್ರನು ಮತ್ತೆ ನನಗುತ್ತಾ ದೇವಗುರುಗಳಲ್ಲಿ ಪ್ರಸ್ತಾಪಿಸಬೇಕಾದ ವಿಷಯ ಹೊಂದಿತ್ತು ಎನ್ನುತ್ತಾನೆ ಕೂಡಲೇ ದೇವಗುರು ದೇವೇಂದ್ರನು ಅಂತಗೃಹಕ್ಕೆ ಹೋಗುತ್ತಾರೆ ಬಾಗಿಲಲ್ಲಿ ದೌವಾರಿಕನು ಬಾಗಿಲನ್ನು ಮುಚ್ಚಿಕೊಂಡು ಕಾವಲು ನಿಲ್ಲುತ್ತಾನೆ ದೇವಗುರುವು ಏಕಾಂತದಲ್ಲಿ ಕೇಳುತ್ತಾನೆ ಮಹೇಂದ್ರ ಏನಾಗಿದೆ ಏನೋ ಗಾಬರಿ ಪಟ್ಟಿರುವುದಿದೆ ಪಾತಾಳದಿಂದ ಭಯಂಕರವಾದ ಸುದ್ದಿ ಏನಾಗಿರುವಂತೋ ಮಹೇಂದ್ರನಿಗೆ ಮುಚ್ಚಿಕೊಂಡು ಕಿಂಚಿತ್ತು ಮನೋಭೀತಿ ಇಲ್ಲದಂತೆ ಮಾತನಾಡಬೇಕೆಂದು ಇಷ್ಟ ಅಲ್ಲದೆ ದೇವಗುರುವಿನ ಸನ್ನಿಧಾನದಲ್ಲಿ ಮನಸ್ಸು ಸ್ವಸ್ಥವಾಗಿದೆ ಆದರೂ ಅಂತಸ್ಥವಾದ ಭೀತಿಯನ್ನು ಭೀತಿಯನ್ನು ಊದಿ ಪುಟಗೊಳಿಸುವ ತಾನು ಅಪರಾಧಿ ಎಂಬ ಭಾವವು ಬಲವಾಗಿರಲು ವಿಕಲ ವಿಕಲನಾಗದಿರುವುದೆಂತೂ ಏನೋ ನಿರ್ದಿಷ್ಟವಲ್ಲದ ಹೆದರಿಕೆಂದು ಹೇಳಿದನು ಗುರುಸನ್ನಿಧಾನದಲ್ಲಿಯೂ ಮುಚ್ಚಿಡಬೇಕೆ ನನಗೆ ವೃತ್ತಿ ವೃತ್ತ ಭೀತಿಯು ಬಹಳವಾಗಿದೆ ದೇವಗುರುವು ಹೌದು ಆಗಬೇಕಾದುದೇ ಅವನು ದೇವತೆಗಳನ್ನು ಗೆದ್ದು ದೇವಲೋಕವನ್ನು ತನ್ನೊಂದೂ ಮಾಡಿಕೊಳ್ಳಲು ಎಲ್ಲಾ ಸನ್ನಾಹಗಳನ್ನು ಮಾಡಿಕೊಳ್ಳುತ್ತಾನೆ ಮಾಡಿಕೊಳ್ಳುತ್ತಿದ್ದಾನೆ ಫಲಿತಾಂಶವು ಏನಾಗಬಹುದು ಗುರುವರ್ಯ ಶಕ ಶಕನುಗಳು ನಮಗೆ ಚೆನ್ನಾಗಿಲ್ಲ ಯುದ್ಧದಲ್ಲಿ ನಾವು ಸೋಲಬಹುದು ನಾವು ಸೋದರೆ ಏನಾದೀತು ಆಗುವುದೇನೋ ನಮ್ಮನ್ನೆಲ್ಲ ಇಲ್ಲಿಂದ ಓಡಿಸುತ್ತಾರೆ ಆಗ ನಾವು ಮೇರು ಪರ್ವತದ ಗುಹೆಗಳಲ್ಲೂ ಎಲ್ಲರೂ ಸೇರಿಕೊಂಡು ಬ್ರಹ್ಮನನ್ನು ವಿಷ್ಣುವನ್ನೋ ಮಹಾದೇವನನ್ನು ಪ್ರಾರ್ಥಿಸಿಕೊಳ್ಳುತ್ತಾ ಅಜ್ಞಾತವಾಸ ಮಾಡಬೇಕಾಗುವುದು ದೇವ ಯುದ್ಧದಲ್ಲಿ ಸೋಲುವುದು ಮಾತ್ರವಾದರೆ ತಾವು ಹೇಳದಂತಾಗಬಹುದು ಕೈಗೆ ಸಿಕ್ಕಿಬಿದ್ದರೆ ಆ ಬೃಹದಾಕಾರವನ್ನು ಹಿಡಿದು ನುಂಗಿಬಿಟ್ಟರೆ ದೇವರಾಜ ನೀನು ಭೀತನಾಗಿ ಯೋಚಿಸುತ್ತಿರುವೆ ಅದನ್ನು ಬಿಡು ಅವನು ನುಂಗಿದರೆ ಜಟರ ವಾಯುವಿಗೆ ನಿನ್ನನ್ನು ಹೊರಕೆ ತರುವಂತೆ ಹೇಳು ಅವನಿಗೆ ಒಂದು ತೇಗು ಬರುವುದು ನೀನು ಈಚೆಗೆ ಬರುವೆ ಅಥವಾ ನೀನು ಅವನ ಹೊಟ್ಟೆಯನ್ನು ಬಗೆದು ಈಚೆಗೆ ಆದರೆ ದೇವೇಂದ್ರ ನೀನಿಷ್ಟು ಹೆದರಬೇಕಾಗಿಲ್ಲ ಅಪಾಯ ಬಂದರೆ ಸಿದ್ದನಾಗಿರಬೇಕು ಹಾಗೆಂದು ಉಪಾಯವನ್ನು ಚಿಂತಿಸುವುದು ಚಿಂತಿಸುವವೆಂದು ಅಪಾಯವನ್ನು ಧ್ಯಾನಿಸುತ್ತಿರುವುದು ಸರಿಯಲ್ಲ ಅಲ್ಲದೆ ನಾವು ದೇವತೆಗಳು ಲೋಕವನ್ನೆಲ್ಲ ಸೃಷ್ಟಿಸಿರುವ ಪ್ರಾಣದಿಂದ ಕಿಡಿಗಳಂತೆ ಹಾರಿಬಂದ ಬಂದ ತೇಜಪಿಂಡಗಳಾಗಿ ಲೋಕದ ರಕ್ಷಾಭಾರವನ್ನು ವಹಿಸಿರುವವರು ನಾವು ಇದನ್ನು ಅಧಿಕಾರವೆಂದು ಭೋಗಸ್ಥಾನವೆಂದು ಇತರರು ಬಯಸಿಲ್ಲಿರುವ ನಮ್ಮನ್ನು ದ್ವೇಷಿಸುತ್ತಿರುವವರು ಇದು ಲೋಕದ ಸ್ವಭಾವ ಅಲ್ಲದೆ ಅಧಿಕಾರದಲ್ಲಿದ್ದು ಹತ್ತು ಜನರ ಕಣ್ಣಿಗೆ ಬಿದ್ದವರಿಗಲ್ಲದೆ ಇನ್ನೂ ಯಾರಿಗೆ ಶತ್ರುಗಳು ಆದ್ದರಿಂದ ಆ ಯೋಚನೆಯನ್ನು ಬಿಡು ಹಾಗಾದರೆ ನಾನು ವೃತ್ತನಿಗೆ ಸೋಲೇಬೇಕೇ ಹೌದು ಯತ್ನವಿಲ್ಲ ಟ್ರಸ್ಟ್ ಟ್ರಸ್ಟ್ ಟ್ರಸ್ಟ್ರು ಯಾಗ ಮಾಡುವಾಗಲೇ ಅತೀಂದನಾದ ಇಂದ್ರ ಶತ್ರುವು ಹುಟ್ಟಬೇಕೆಂದೇ ಸಂಕಲ್ಪ ಮಾಡಿರುವವನಾಗಿ ನೀನು ಸೋಲಲೇಬೇಕು ಆದರೆ ಅದು ಯಾವಾಗ ಎಷ್ಟು ದಿನ ಎಂಬುದನ್ನು ಹೇಳುವುದು ಸಾಧ್ಯವಿಲ್ಲ ಆದರೆ ನಾನು ನಿನಗೆ ಒಂದು ರಹಸ್ಯವನ್ನು ಹೇಳುವುದನ್ನು ಕೇಳು ಅದನ್ನು ನೀನು ಬಲ್ಲೆ ಆದರೆ ಭೀತಿಯಿಂದ ಚೆದುರಿರುವ ಈ ನಿನ್ನ ಸ್ಥಿತಿಯನ್ನು ಸ್ಥಿತಿಯಲ್ಲಿ ನೀನು ಮಲಿತಿದ್ದೀಯ ದೇವತೆಗಳು ಧರ್ಮಪರರು ನಿನ್ನ ಧರ್ಮಕ್ಕೆ ಅನುಗುಣವಾಗಿ ನೀನು ಇದ್ದರೆ ನಿನ್ನ ಕಾರ್ಯದಿಂದ ನಿನಗೆ ಪುಣ್ಯವೂ ಬರುವುದು ನಿನ್ನ ತೇಜಸ್ಸು ವಿವಿವೃದ್ದವಾಗುವುದು ನಾಳೆ ವೃತ್ ವೃತ್ರನು ನಿನ್ನನ್ನು ಗೆದ್ದು ಆಗ ಅವನ ದಿನ ದಿನವೂ ಅಧಿಕಾರವನ್ನು ಭೋಗಿಸಬೇಕು ಎಂದರೆ ತನ್ನ ಪುಣ್ಯವೆಂಬ ಪಣವನ್ನು ಕೊಟ್ಟು ಅದನ್ನು ಕೊಂಡುಕೊಳ್ಳಬೇಕು ಆದ್ದರಿಂದ ಅವನ ಹಿಂದತ್ವವು ಶಾಂತವಲ್ಲದೆ ಅನಂತವಲ್ಲ ಹಾಗಾದರೆ ಅವನು ಅಮರನಲ್ಲವೇ ಅದು ನನಗೆ ತಿಳಿಯದು ಆದರೆ ಅನುಮಾನ ಬಲದಿಂದ ಅವನು ನಿನ್ನಂತೆ ಅಮರನಲ್ಲ ಎಂದು ನಾನು ಭಾವಿಸುತ್ತೇನೆ ಏನೇ ಆಗಲಿ ನೀನಂತೆ ಅವನಿಗೆ ಇಂದುತ್ವವನ್ನು ಬಿಟ್ಟುಕೊಡಲೇಬೇಕು ಅವನಷ್ಟು ದಿನ ಇಂದಿನ ಅಗಿಯೇ ತೀರಬೇಕು ಹಾಗಾದರೆ ಯುದ್ಧವಿಲ್ಲದೆ ಇಂದುತ್ವವನ್ನು ಬಿಟ್ಟುಕೊಡಬೇಕೇ ಅದು ಕೂಡದು ಆಗ ನೀನು ಹೇಳಿಯಂತೆ ನಡೆದಂತಾಗುವುದು ಯುದ್ಧಕ್ಕೆ ಸಿದ್ದನಾಗಿರು ಇನ್ನು ಸ್ವಲ್ಪ ಕಾಲದಲ್ಲಿಯೇ ಯುದ್ದವೂ ಆಗುವಂತೆ ತೋರುವುದು ಆದರೆ ಒಂದು ಕೆಲಸ ಮಾಡುವ ಯುದ್ದಕ್ಕೆ ಮೊದಲೋ ಯುದ್ದವಾದ ಸಾಧ್ಯವಾದಾಗ ಶ್ರೀ ಮಹಾವಿಷ್ಣುವನ್ನು ನೋಡು ಲೋಕಸ್ಥಿತಿ ಕಾರಣಾತನು ಕಾರಣನಾಥನು ಆತನು ಏನು ಮಾಡಬೇಕು ಎಂಬುದನ್ನು ಹೇಳುವನು ಹಾಗೆಯಾಗಲೇ ಗುರುದೇವ ತಾವು ಹೇಳಿದಂತೆ ಅನಿಷ್ಟ ಕುರಿತು ಚಿಂತಿಸುವ ಚಿಂತಿಸುತ್ತಾ ಇರುವುದಕ್ಕೆ ಪ್ರತಿಯಾಗಿ ಅದು ಯಾವ ರೂಪದಲ್ಲಿ ಬಂದರೂ ಸರಿ ಎಂದು ಆದರೆ ಅಪಾಯವನ್ನು ಎದುರಿಸುವ ಉಪಾಯವನ್ನು ಸಿದ್ದ ಮಾಡಿಕೊಂಡಿರುವುದು ಸರಿಯಲ್ಲ ಸಿದ್ಧ ಮಾಡಿಕೊಳ್ಳದಿರುವುದು ಸರಿಯಲ್ಲ ಆದ್ದರಿಂದ ತಾವು ದಯಮಾಡಿಸಿದರೆ ಒಮ್ಮೆ ಮಹಾವಿಷ್ಣುವಿನ ಬಳಿಗೆ ಹೋಗಿ ಬರೋಣ ಆಗಬಹುದು ಇಂದೊಂದು ದೇವಗುರುವಿಗೆ ನಮಸ್ಕಾರ ಮಾಡಿ ಆತನ ಆತನಪ್ಪಣೆ ಪಡೆದು ಹೊರಟು ಹೋದನು